ಹೊರಟು ಬುದ್ಧಿಯ ಬಿಟ್ಟು ಲೌಕಿಕ ಹರಟೆಗಳನ್ನು ಈಡೇಡಿ ಕಾಂಚನ ಪರಟಿ ಲೋಷಾದಿಗಳು ಸಮವೆಂದರಿ ನಿತ್ಯದಲ್ಲಿ ಪುರುಟ ಗರ್ಭಾಂಡೋದರನ್ನು ಸತ್ಪುರುಷನೆಂದು ಎನಿಸಿ ಎಲ್ಲರೊಳಗಿದ್ದು ಉರುಟು ಕರ್ಮವ ಮಾಳ್ಪನೆಂದು ಅಡಿಗಡಿಗೆ ನೆನೆಗುತ್ತಿರು ಒರಟು ಬುದ್ಧಿಯ ಬಿಟ್ಟು ಒರಟು ಬುದ್ಧಿಯನ್ನು ಬಿಟ್ಟು ಲೌಕಿಕ ಹರಟೆಗಳನ್ನು ಈಡೇಡಿ ಅಂದರೆ ಲೌಕಿಕ ಹರಟೆಗಳನ್ನು ತ್ಯಾಗ ಮಾಡಿ ಕಾಂಚನ ಅಂದರೆ ಬಂಗಾರ ಪರಟಿ ಅಂತ ಹೇಳಿದ್ರೆ ಹೆಂಚು ಲೋಷ್ಟಾದಿಗಳು ಅಂದರೆ ಮಣ್ಣು ಹೆಂಟೆ ಮೊದಲಾಗಿರ್ತಕ್ಕಂಥ ವಸ್ತುಗಳು ಸಮ ಅಂತ ಅರಿ ತು ತಿಳ್ಕೊಂಡು ನಿತ್ಯದಲ್ಲಿ ಪುರುಟ ಗರ್ಭಾಂಡೋಧರನು ಬ್ರಹ್ಮಾಂಡವನ್ನು ಉದರದಲ್ಲಿ ಇಟ್ಕೊಂಡಿರುವಂತಹ ಭಗವಂತನ ಸತ್ಪುರುಷ ಅಂತ ಅನಿಸಿ ಎಲ್ಲರೊಳಗಿದ್ದು ಉತ್ಕೃಷ್ಟ ಕರ್ಮವನ್ನು ಮಾಡುವನು ಅಂತ ಅಡಿಗಡಿಗೆ ನೆನಪುತ್ತಿರು ಒರಟು ಬುದ್ಧಿ ಅಂದರೆ ಶಾಸ್ತ್ರಕ್ಕೆ ಅನುಗುಣ ಅಲ್ಲದೇ ಇರತಕ್ಕಂಥ ವಿಚಾರ ಲೌಕಿಕ ಹರಟೆಗಳನ್ನು ಬಿಟ್ಟು ಅಂದರೆ ಕಾಂಚನ ಲೋಷ್ಟಾದಿಗಳೆಲ್ಲ ಒಂದೇ ರೀತಿಯಾಗಿ ಹೇಯ ಅಂತ ತಿಳ್ಕೊಂಡು ಭಗವಂತನೇ ಸಕಲ ಜೀವರಾಶಿಗಳೊಳಗಿದ್ದು ಅವರವರ ಯೋಗ್ಯತಾನುಸಾರ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಅಂತ ಸದಾಕಾಲ ಸ್ಮರಣೆಯನ್ನು ಮಾಡಬೇಕು ಅಂದರೆ ಪೂರುಟ ಗರ್ಭಾಂಡೋದರ ಪೂರುಟ ಅಂದರೆ ಹಿರಣ್ಯ ಅಥವಾ ಬಂಗಾರ ಅಂತ ಪೂರುಟ ಗರ್ಭ ಅಂದರೆ ಹಿರಣ್ಯ ಗರ್ಭ ಅಂದರೆ ಚತುಮುಖ ಬ್ರಹ್ಮ ಪೂರುಟ ಗರ್ಭಾಂಡ ಅಂದರೆ ಬ್ರಹ್ಮಾಂಡ ಪೂರುಟ ಗರ್ಭಾಂಡ ಉದರ ಅಂದರೆ ಬ್ರಹ್ಮಾಂಡವನ್ನು ಉದರದಲ್ಲಿ ಧರಿಸಿರುವಂಥ ಪರಮಾತ್ಮ ಅಂತ ಅರ್ಥ ಆದ್ದರಿಂದ ಒರಟು ಬುದ್ಧಿಯನ್ನು ಬಿಟ್ಟು ಅಂದರೆ ಶಸ್ತ್ರಾಧ್ಯಯನದಿಂದ ಮನಸ್ಸು ಪರಿಷ್ಕೃತ ಆಗಿಲ್ಲದೆ ಇರೋದಕ್ಕೆ ಒರಟು ಬುದ್ಧಿಂದು ಅದನ್ನು ಬಿಟ್ಟು ಬಿಡಬೇಕು ಲೌಕಿಕ ಹರಟೆ ಲೋಕವಾರ್ತೆಗಳನ್ನು ಬಿಡಬೇಕು ಬಂಗಾರ ಪರಟೆಯಿಂದ ಚೆಗ್ಗಿನ ಚಿಪ್ಪು ಮಣ್ಣು ಹಿಂಟು ಈಗ ಕೂಡ ಏನೂ ವ್ಯತ್ಯಾಸ ಇಲ್ಲ ಎರಡೂ ಕೂಡ ಮುಕ್ಷಿವಿಗೆ ಜ್ಞಾನ ಸಾಧನೆಯಲ್ಲಿ ಉಪಯೋಗ ಆಗೋದಿಲ್ಲ ಅಂತ ಧನ ಸಂಪಾದನೆಯಲ್ಲೇ ಕಾಲವ್ಯಯವನ್ನು ಮಾಡಬಾರದು ಅಂತ ತಿಳಿಸ್ತಾರೆ ಹಿರಣ್ಯ ಗರ್ಭನಾಗಿರ್ತಕ್ಕಂಥ ಪರಮಾತ್ಮ ಅವನ ಅಂಡ ಅಂದರೆ ಬ್ರಹ್ಮಾಂಡ ಅದು ಭಗವಂತನ ಓದರದಲ್ಲಿದೆ ಅದಕ್ಕೆ ಪುರುಟ ಗರ್ಭಾಂಡ ಓದರ ಇಂತಹ ಪರಮಾತ್ಮ ಸ್ವಯಂ ಸತ್ ಪುರುಟ ಅಂದರೆ ಚೊಕ್ಕ ಬಂಗಾರದಂತೆ ಇದ್ದಾನೆ ಬರೇ ಪುರುಟ ಅಲ್ಲ ಸತ್ ಪುರುಟ ಅಂದರೆ ಪುಟಕ್ಕಿಟ್ಟ ಚಿನ್ನದಂತೆ ಪರಿಶುದ್ಧನಾಗಿರೋನು ಪರಮಾತ್ಮ ಈ ಬ್ರಹ್ಮಾಂಡ ಅವನೊಳಗೆ ಇದೆ ಬ್ರಹ್ಮಾಂಡದೊಳಗೆಲ್ಲ ಅವನೇ ಆದರೂ ಬ್ರಹ್ಮಾಂಡದ ಸಂಬಂಧದಿಂದ ಅವನಲ್ಲಿ ಸುಖ ದುಃಖ ದೋಷ ಲೇಪ ಅನ್ನೋದಿಲ್ಲ ಚೊಕ್ಕ ಬಂಗಾರದಂತೆ ಜ್ಞಾನಾನಂದಮಯನಾಗಿದ್ದಾನೆ ಭಗವಂತ ಅಪ್ರಾಕೃತ ಶರೀರಿಯಾಗಿದ್ದಾನೆ ಸರ್ವ ಜೀವರಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ಪರಮಾತ್ಮನಿಗೆ ಆ ಅಧಿಷ್ಠಾನಗತ ಗುಣದೋಷಗಳ ಲೇಪ ಅನ್ನೋದು ಸರ್ವತಾ ಇಲ್ಲ ಮೂವರೊಳಗಿದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು ಪಾವನಕ್ಕೆ ಪಾವನ ಈ ರೀತಿಯಾಗಿ ಪರಮಾತ್ಮನನ್ನು ಚಿಂತನೆಯನ್ನು ಮಾಡಬೇಕು ಇಂತಹ ಪರಮಾತ್ಮ ಎಲ್ಲರೊಳಗಿದ್ದು ಉರುಟು ಕರ್ಮವ ಮಾಡಪ್ಪನು ಉರುಟು ಕರ್ಮ ಅಂದರೆ ಉರುಟಣಿಯಂತೆ ವಿನೋದಿಂದ ಮಾಡುವಂತಹ ಕರ್ಮ ಆನಂದದಿಂದ ಪರಮಾತ್ಮ ಕರ್ಮವನ್ನು ಮಾಡ್ತಾನೆ ನಮ್ಮಂತೆ ಆನಂದಕ್ಕಾಗಿ ಕರ್ಮವನ್ನು ಮಾಡೋದಲ್ಲ ಎಲ್ಲರೊಳಗಿದ್ದು ಆನಂದದಿಂದ ಕರ್ಮ ಮಾಡ್ತಾನೆ ಅನಾಯಾಸವಾಗಿಯೇ ಕರ್ಮ ಮಾಡ್ತಾನೆ ಸ್ವತಂತ್ರವಾಗಿ ಪರಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾನೆ ಅವನೇ ಸ್ವತಂತ್ರ ಕರ್ತರು ಜೀವ ದುಃಖದಿಂದ ಪರಾಧೀನನಾಗಿ ಕರ್ಮ ಮಾಡಿ ಅವನಿಗೆ ಅವನಿಗೆ ಪರಾಧೀನವಾಗಿ ಅಲ್ಪಕರ್ತೃತ್ವ ಇದ್ದರೂ ಕೂಡ ಅದು ಇದ್ದು ಇಲ್ಲದಂತೆ ಅಂದರೆ ಹೇಳ್ಕೊಳ್ಳೋ ಅಂಥದ್ದಲ್ಲ ನೆಗ್ಲಿಜಿಬಲ್ ಅಮೌಂಟ್ ಅಂತೀವಲ್ಲ ಆ ರೀತಿಯಾಗಿ ಹೀಗೆ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ಸದಾಕಾಲ ಸ್ಮರಣೆಯನ್ನು ಮಾಡಬೇಕು ಪರಮಾತ್ಮ ಅನಾಯಾಸವಾಗಿ ಮಾಡ್ತಾನೆ ಸದಾ ಕಾಲ ನಿತ್ಯ ನಿರಂತರವಾಗಿ ಮಾಡ್ತಾನೆ ಜೀವನ ಸ್ವರೂಪಯೋಗ್ಯತೆ ಅಂತ ಮಾಡ್ತಾನೆ ಸ್ವತಂತ್ರತ್ವೆಯನ್ನು ಮಾಡ್ತಾನೆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ ಜೀವ ಹಾಗಲ್ಲ ಪರಾಧೀನವಾಗಿ ಮಾಡ್ತಾನೆ ಅಲ್ಪಕರ್ತೃತ್ವ ಇದ್ದರೂ ಇಲ್ಲದೇ ಇದ್ದಂತೆ ಪರರ ಅಪೇಕ್ಷೆಯಿಂದ ಮಾಡ್ತಾನೆ ಆನಂದಕ್ಕಾಗಿ ಮಾಡ್ತಾನೆ ಕರ್ಮವನ್ನು ಮಾಡಿದರೆ ಆಯಾಸ ಆಗ್ತಾಯಿದೆ ಇದು ಜೀವನಿಗೂ ಮತ್ತು ಪರಮಾತ್ಮನಿಗೂ ಇರತಕ್ಕಂಥ ವೈಲಕ್ಷಣ್ಯ ಆದ್ದರಿಂದ ಅಂತಹ ಸ್ವತಂತ್ರ ಕರ್ತವಾದ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಅನಂತರೂಪಗಳಿಂದ ನಮ್ಮಲ್ಲಿ ನಿಂತು ನಮ್ಮ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಮತ್ತು ಕರ್ಮಕ್ಕೆ ಫಲವನ್ನು ನಮಗೆ ಕೊಡ್ತಾನೆ ಅಂತ ಈ ರೀತಿಯಾಗಿ ಪರಮಾತ್ಮನ ಅಚಿಂತ್ಯದ್ಭುತ ಕಾರುಣ್ಯದ ಗುಣವನ್ನು ಚಿಂತನ ಮಾಡಬೇಕು ಅಂತ ತಿಳಿಸ್ತಾರೆ